ಓರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೇದಾದಂಥ ವಿದ್ಯೇಶ್ವರ ಸಮಿತಿಯಲ್ಲಿ ಇಪ್ಪತ್ತನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಈಗಾಗಲೇ ಐವತ್ತ ಒಂದನೇ ಐವತ್ತೊಂದು ಐವತ್ತೆರಡು ಶ್ಲೋಕಗಳು ಆಯಿತು ಅದರಲ್ಲಿ ಹೇಳಿದ್ದಾರೆ ಐವತ್ತೊಂದು ಐವತ್ತೆರಡು ಶ್ಲೋಕಗಳಲ್ಲಿ ಶಿವನ ಸ್ವರೂಪ ಧ್ಯಾನ ಧ್ಯಾನದ ಸ್ವರೂಪ ಯಾವ ರೀತಿಯಾದ ಶಿವನನ್ನು ಧ್ಯಾನ ಮಾಡಬೇಕು ಧ್ಯಾನ ಮಾಡುವಾಗ ಶಿವನ ಯಾವ ರೀತಿಯ ಸ್ವರೂಪವನ್ನು ಚಿಂತಿಸಬೇಕು ಅಂತೇಳಿ ಕೈಲಾಸ ಪೀಠ ಸನಮಧ್ಯ ಸಂಸ್ಥಂ ಭಕ್ತೈಸ್ ಸನಂದಾದಿ ವಿರಚ್ಯಮಾನಂ ಭಕ್ತಾರ್ತಿ ದಾಮಲಮ ಪ್ರಮೇಯಂ ಧ್ಯೇದು ಆಲಿಂಗಿತ ವಿಶ್ವಭೂಷಣಂ ಅಂಥೇಳಿ ಒಂದು ಸ್ವರೂಪ ಸ್ವರೂಪದ ಒಂದು ಸ್ಥೂಲವಾದಂತಹದ್ದು ಇದು ಸ್ವರೂಪ ಶಿವನ ಅಂದರೆ ಕೈಲಾಸ ಪೀಠದ ಆಸನದಲ್ಲಿ ಕೈಲಾಸದ ಕೈಲಾಸಗಿರಿ ಕೈಲಾಸ ಪರ್ವತದಲ್ಲಿ ಕೈಲಾಸ ಪರ್ವತ ಎನ್ನತಕ್ಕಂಥದ್ದು ಒಂದು ದೊಡ್ಡ ಪರ್ವತ ಅದರಲ್ಲಿ ರಜತಾದ್ರಿ ಬೆಳ್ಳಿಯ ಬೆಟ್ಟ ಶಿಖರ ಅದರಲ್ಲಿ ಚಂದ್ರಕಾಂತ ಶಿಲೆ ಅವನ ಪೀಠ ಅದರ ಮೇಲೆ ಅದರ ಮಧ್ಯದಲ್ಲಿ ಕುಳಿತಿರ್ತಕ್ಕಂತಹ ಭಕ್ತೈ ಸನಂದಾದಿಭಿ ಅರ್ಚಮಾನಂ ಸನಂದಾದಿ ಭಕ್ತಿ ಭಕ್ತರಿಂದ ಅರ್ಚಿಸಲ್ಪಡ್ತಾ ಇರತಕ್ಕಂತಹ ಭಕ್ತಾರ್ತಿ ದಾವಂಗಲಂ ಅಪ್ರಮೇಯಂ ಭಕ್ತರ ದುಃಖಗಳಿಗೆ ಕಷ್ಟಗಳಿಗೆ ಕಾಡ್ಗಿಚ್ಚಿನಂತೆ ಅದನ್ನು ನಾಶ ಮಾಡಬಲ್ಲಂತಹ ಅಪ್ರಮೇಯನು ಅಳತೆಗೆ ಸಿಗದಂತಹ ಪ್ರಮಾಣಗಳಿಗೆ ಪ್ರಮೇಯಗಳಿಗೆ ಸಿಗದಂತ ಇಂದ್ರಿಯಗಳಿಗೆ ನಿಲುಕದಂತಹ ಧ್ಯೇತ್ ಉಮಾಲಿಂಗಿತ ವಿಶ್ವಭೂಷಣಂ ಪಾರ್ವತಿಯನ್ನ ಆನಂದಿಸಿಕೊಂಡಿರತಕ್ಕಂತಹ ಹಾಗೆ ಸಕಲ ಅಲಂಕಾರಗಳಿಂದ ಅಲಂಕೃತನಾಗಿರ್ತಕ್ಕಂಥ ಆಭರಣಗಳಿಂದ ಹಾಗೆ ಜಗತ್ತಿಗೆ ಅಲಂಕಾರ ಪ್ರಾಯನಾಗಿರ್ತಕ್ಕಂತಹ ವಿಶ್ವಕ್ಕೆ ಭೂಷಣನಾಗಿರ್ತಕ್ಕಂತಹ ಆ ಪರಮೇಶ್ವರನನ್ನು ಧ್ಯಾನಿಸಬೇಕು ಅಂಥೇಳಿ ಒಂದು ಇನ್ನೊಂದು ಧ್ಯಂ ಮಹೇಶಂ ರಜತ ಚಾರು ಚಂದ್ರಾವತ ಸಂ ರತ್ನ ಕಲ್ಪೋಜ್ವಲಾಂಗಂ ಪರಶು ಗವರ ಭೀತಿಹಸ್ತಂ ಪ್ರಸನ್ನಂ ಪದ್ಮಸೀನಂ ಸ್ತುತಮರಗಣೈರ್ವ್ಯಾಘ್ರತೃಪ್ತಿಂಬಸಾನಂ ವಿಶ್ವಾಧ್ಯಂ ವಿಶ್ವಬೀಜಂ ನಿಖಿಲ ಭಯಹರಂ ಪಂಚವಕ್ಂ ತ್ರಿನೇತ್ರಂ ಅಂಥೇಳಿ ಅಂದರೆ ನಿತ್ಯವೂ ಧ್ಯಾನಿಸಬೇಕು ಧ್ಯಂ ಮಹೇಶಂ ಮಹೇಶ್ವರದನ್ನು ಧ್ಯಾನಿಸಬೇಕು ಮಹಾ ದೊಡ್ಡ ಈಶಾ ಒಡೆಯ ದೊಡ್ಡ ಒಡೆಯ ಜಗತ್ತಿಗೆ ಒಡೆಯ ಮಹೇಶ್ ರಜತಗಿರಿ ನಿಭಂ ರಜತಗಿರಿ ಬೆಳ್ಳಿಯ ಬೆಟ್ಟದಂತಹ ಪ್ರಕಾಶವುಳ್ಳವು ಅದೇ ರೀತಿ ವಿರಾಜಿಸ್ತಾ ಇರತಕ್ಕಂಥವನು ಬೆಳ್ಳಿಯ ಬೆಟ್ಟದ ಹಾಗೆ ಅವನು ಬೆಳಗ್ತಾ ಇದ್ದಾನೆ ಅವನ ವಾಸಸ್ಥಾನದಂತೆ ಚಾರು ಚಂದ್ರಾವತಾಂಸಂ ಸುಂದರವಾದಂತಹ ಚಂದ್ರನ ಕಲೆಯಿಂದ ಕೂಡಿರ್ತಕ್ಕಂಥ ಚಂದ್ರಾಂಶು ಚಂದ್ರಮೌಳೀಶ್ವರನಾಗಿ ಚಂದ್ರಶೇಖರನಾಗಿ ವಿರಾಜಿಸ್ತಾ ರತ್ನ ಕಲ್ಪೋ ಉಜ್ವಲ ಅಂಗಂ ಹಾಗೆ ರತ್ನಾಭರಣಗಳ ಕಾಂತಿಯಿಂದ ಮತ್ತಷ್ಟು ಅವನ ಶರೀರ ಪ್ರಕಾಶಿಸ್ತಾ ಇರತಕ್ಕಂಥದ್ದು ಉಜ್ವಲವಾಗಿ ಪರಶು ಮೃಗ ವರ ಅಭೀತಿ ಹಸ್ತಂ ಪ್ರಸನ್ನಂ ಪ್ರಸನ್ನ ಮುಖ ಮುದ್ರೆಯುಳ್ಳವನು ಹಾಗೆ ನಾಲ್ಕು ಕೈಗಳಲ್ಲಿ ಪರಶು ಅಥವಾ ಕೊಡಲಿ ಆಮೇಲೆ ಮೃಗ ಅಥವಾ ಜಿಂಕೆ ವರ ಅಂದರೆ ವರದ ಮುದ್ರೆ ಒಂದು ಕೈಯಲ್ಲಿ ಇನ್ನೊಂದು ಅಭೀತಿ ಅಂದರೆ ಅಭಯ ಮುದ್ರೆ ಈ ರೀತಿಯಾದಂಥ ಹಸ್ತ ಮುದ್ರೆಗಳು ಉಳತಕ್ಕಂಥವನು ಕರಮುದ್ರಾ ಅಂಕಿತನಾದವನು ನಾಲ್ಕು ಪದ್ಮಾಸೀನಂ ಪದ್ಮಾಸೀನಾಗಿ ಅಂದರೆ ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥವನು ಸಮಂತಾತ್ ಸ್ತುತಂ ಅಮರಗಣೈ ದೇವತೆಗಳಿಂದ ಸುತ್ತಲೂ ತನ್ನ ಸುತ್ತಿನಿಂದ ಎಲ್ಲ ಕಡೆಯಿಂದಲೂ ಸ್ತುತಿಸಲ್ಪಡ್ತ ಇರತಕ್ಕಂಥವನು ಎಲ್ಲರೂ ಅವನ ಸುತ್ತಲಿನೆರೆದು ಸ್ತುತಿಸ್ತಾ ಇದ್ದಾರೆ ಅಂತಹ ಒಂದು ಸ್ವರೂಪ ವ್ಯಾಘ್ರಕೃತ್ಯ ವಸಾನಂ ಹಾಗೆಯೇ ವ್ಯಾಘ್ರ ಚರ್ಮಾಂಬರ ದರ ಅಂಥೇಳಿ ಶಿವ ವ್ಯಾಘ್ರಚರ್ಮ ಉತ್ತರೀಯ ಕಂ ಅಂಥೇಳಿ ಬರ್ತದೆ ಮೇಲು ಮೇಲುಹೋದಿಕ್ಕೆ ವ್ಯಾಘ್ರ ಚರ್ಮ ಹುಲಿಯ ಚರ್ಮ ಗಜ ಚರ್ಮಾಂಬರ ದರ ಅಂದರೆ ಹೇಗೆ ಕೆಳ ಹೋದಕ್ಕೆ ಸೊಂಟದಿಂದ ಕೆಳಗೆ ಗಜ ಚರ್ಮ ಆನೆಯದ್ದು ಇದು ಹುಲಿಯದ್ದು ಮೇಲೆ ಉತ್ತರೀಯ ಹೊದಿಕ್ಕೆ ಮೇಲುಹೋದಿಕ್ಕೆ ವಿಶ್ವ ಆದ್ಯಂ ವಿಶ್ವಬೀಜಂ ವಿಶ್ವಕ್ಕೆ ಮೂಲನ ಕಾರಣ ಅದವ ವಿಶ್ವದ ಬೀಜ ಸ್ವರೂಪವಾದವ ವಿಶ್ವವೆಂಬ ವೃಕ್ಷಕ್ಕೆ ಬೀಜ ಸ್ವರೂಪವಾದವ ನಿಖಿಲ ಭಯಹರಂ ಎಲ್ಲರ ಭಯವನ್ನು ಹಾಗೂ ಎಲ್ಲ ರೀತಿಯ ಭಯಗಳನ್ನು ಕೂಡ ನಾಶ ಮಾಡತಕ್ಕಂಥವ ಹರಣ ಮಾಡತಕ್ಕಂಥವ ಅಪಹರಿಸತಕ್ಕಂಥವ ಹಾಗಾಗಿ ಹರ ಅಂತೇಳಿ ನಿಖಿಲ ಭಯ ಹರಂ ತ್ರಿನೇತ್ರಂ ಐದು ಮುಖಗಳುಳ್ಳವು ಸದ್ಯೋಜಾತ ವಾಮದೇವ ಘೋರ ಈಶಾನ ತತ್ಪುರುಷ ಎರತಕ್ಕಂತಹ ಪಂಚಮುಖಗಳಿಂದ ಕೂಡಿದವ ಪಂಚವಕ್ತ ಐದು ವದನಗಳಿಂದ ಕೂಡಿರತಕ್ಕಂತಹ ಶಿವ ಸದಾಶಿವನು ಪರಮೇಶ್ವರನು ಪರಾತ್ಪರನು ಪರಶಿವನು ತ್ರಿನೇತ್ರ ಮುಕ್ಕಣ್ಣನಾಗಿದ್ದಾನೆ ಎಡಬಲ ಮತ್ತು ಭ್ರೂಮಧ್ಯ ಕ್ರಮವಾಗಿ ಚಂದ್ರ ಸೂರ್ಯ ಅಗ್ನಿ ನೇತ್ರ ಇಡ ಪಿಂಗಳ ಸುಷುಮ್ನ ನಾಡಿಯ ಸಂಕೇತವಾಗಿರ್ತಕ್ಕಂತಹ ಈ ಮೂರು ಕಣ್ಣುಗಳು ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕೂಡ ಅದನ್ನು ದ್ಯೋತಕವಾಗಿ ಮಾಡಿದ್ದಾರೆ ಎಡಗಣ್ಣು ಸೃಷ್ಟಿ ಚಂದ್ರ ಮನಸ್ಸು ಬಲಗಣ್ಣು ಬುದ್ಧಿ ಸ್ಥಿತಿ ಸೂರ್ಯ ಭ್ರೂಮಧ್ಯದ್ದು ಅಧ್ಯಾತ್ಮಚಕ್ಷು ಜ್ ಜ್ಞಾನಚಕ್ಷು ಲಯಕ್ಕೆ ಕಾರಣ ಅಗ್ನಿ ನೇತ್ರ ಅಥವಾ ಸುಷುಮ್ನ ನಾಡಿ ಸುಷುಮ್ನೆ ಅಂದ ಸುಷುಮ್ನ ನಾಡಿಯಲ್ಲಿ ಏರಿದಾಗ ಇಡಾ ಪಿಂಗಡಗಳಿಂದ ಯೋಗಶಾಸ್ತ್ರದ ಪ್ರಕಾರ ಕುಂಡಲಿನಿ ಚಕ್ರದಲ್ಲಿ ಕುಂಡಲಿನಿ ಚಕ್ರದಲ್ಲಿ ಸುಷುಮ್ನೆಗೆ ಏರಿದಾಗ ಏನಾಗ್ತದೆ ಅದು ಲಯವಾಗ್ತದೆ ಯಾವುದು ಅವನ ಪ್ರತ್ಯೇಕತ ಲಯವಾಗ್ತದೆ ಸಮಾಧಿ ಸ್ಥಿತಿಯಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ಆಗ್ತದೆ ಹಾಗಾಗಿ ಅದು ಲಯಸ್ವರೂಪವಾದ ಲಯವನ್ನು ಸೂಚಿಸ್ತಕ್ಕಂಥದ್ದು ಹೀಗೆ ಮುಕ್ಕಣ್ಣ ತ್ರಯಂಬಕ ತ್್ಯಂಬಕ ಮೂರು ಕಣ್ಣುಗಳು ಇರ್ತಕ್ಕಂಥ ತ್ರಿನೇತ್ರ ಅಂತೇಳಿ ಅಂತಹ ಸ್ವರೂಪವನ್ನು ಧ್ಯಾನಿಸಿ ಇದು ಧ್ಯಾತ್ವಾಚ ಸಂಪೂಜ್ಯ ಪಾರ್ಥಿವಂ ಲಿಂಗ ಉತ್ತಮ ಜಪೆ ಪಂಚಾಕ್ಷರಂ ಮಂತ್ರಂ ಗುರುದತ್ತ ಯಥಾವಿಧಿ ಈ ರೀತಿಯಾಗಿ ಶಿವನನ್ನು ಧ್ಯಾನಿಸಿ ಪಾರ್ಥಿವಲಿಂಗವನ್ನು ಉತ್ತಮವಾದಂತಹ ಶ್ರೇಷ್ಠವಾದ ಪಾರ್ಥಿವಲಿಂಗವನ್ನು ಪಾರ್ಥಿವ ಲಿಂಗ ಅಂದರೆ ಮುಖ್ಯವಾಗಿ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಲಿಂಗ ಅಥವಾ ಭೂಮಿಯಲ್ಲಿ ಲವಾಗಿರ್ತಕ್ಕಂಥ ವಿವಿಧ ರೂಪದ ಈಗಾಗಲೇ ನಾವು ಹೇಳಿದಂತಹ ಪಾರ್ಥಿವ ಲಿಂಗಗಳು ಅಂದರೆ ಒಂದು ಉದ್ಭವ ಲಿಂಗ ಅಂತ ಹೇಳ್ತೇವೆ ಸ್ವಯಂಭೂಲಿಂಗ ಮೊತ್ತ ಮೊದಲನೇದಾಗಿ ನಾವು ಪಾರ್ಥಿವ ಲಿಂಗ್ ಬಿಟ್ಟರೆ ಉಳಿದ ಲಿಂಗಗಳನ್ನು ನಾವೇನು ಹೇಳಿದ್ದೇವೆ ಒಂದು ಪ್ರಣವಲಿಂಗ ಅದರಲ್ಲಿ ಸೂಕ್ಷ್ಮ ಪ್ರಣವ ಸ್ಥೂಲ ಪ್ರಣವ ಅಂತೇಳಿ ಹೇಳಿದ್ದೇವೆ ಎರಡು ಸೂಕ್ಷ್ಮ ಪ್ರಣವ ಅಂತ ಹೇಳಿ ಓಂಕಾರ ಸ್ಥೂಲ ಪ್ರಣವ ಅಂತೇಳಿ ಪಂಚಾಕ್ಷರಿ ಓಂಕಾರದ ಐದು ಮಾತ್ರೆಗಳಿಂದ ಹುಟ್ಟಿರ್ತಕ್ಕಂತಹ ಐದು ಅಕ್ಷರಗಳು ಪಂಚಾಕ್ಷರ ಆ ಓಮ ನಾದ ಬಿಂದು ಈ ಐದು ಅಂಶಗಳಿಂದ ನಮ ಶಿವಾಯ ಎಂತಕ್ಕಂತಹ ಐದು ಅಕ್ಷರಗಳು ಉಟ್ಕ್ರಮವಾಗಿ ಹುಟ್ಟಿ ಅದು ಸ್ಥೂಲ ಪ್ರಣವ ಅಂತೇಳಿ ಅನ್ನಿಸಿದೆ ಅದೆರಡು ಸೂಕ್ಷ್ಮ ಸ್ಥೂಲ ಪ್ರಣವಲಿಂಗಗಳು ಅದು ಬಿಟ್ಟರೆ ಪಾರ್ಥಿವಲಿಂಗ ಪಾರ್ಥಿವಲಿಂಗದಲ್ಲಿ ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಪಾರ್ಥಿವಲಿಂಗದಲ್ಲಿ ಕೂಡ ಬೇರೆ ಬೇರೆ ನಾವೀಗಾಗಲೇ ಚರ್ಚಿಸಿದ್ದೆವು ಒಂದು ಸ್ವಯಂಭೂಲಿಂಗ ತನ್ನಷ್ಟಕ್ಕೆ ತಾನೇ ಭಗವಂತ ಆವಿರ್ಭವಿಸುವ ಇರತಕ್ಕಂಥದ್ದು ಆಮೇಲೆ ಪ್ರತಿಷ್ಠಿತ ಲಿಂಗ ಪ್ರತಿಷ್ಠಿತ ಲಿಂಗದಲ್ಲಿ ಋಷಿ ದೇವತೆಗಳು ಇವರಿಂದ ಪ್ರತಿಷ್ಠಿಸಲ್ಪಟ್ಟಂತಹದ್ದು ಪುರುಷಲಿಂಗ ಅಂತೇಳಿ ಕೂಡ ಅದನ್ನು ಹೇಳುತ್ತಾರೆ ಆಮೇಲೆ ರಾಜರು ಅಥವಾ ಬೇರೆ ಬ್ರಾಹ್ಮಣರು ಇತ್ಯಾದಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟದ ಅದು ಕೂಡ ಪ್ರತಿಷ್ಠಿತ ಲಿಂಗ ಅಂತೇಳಿ ಹೇಳಲ್ಪಡ್ತದೆ ಅದಾದಮೇಲೆ ಅದರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಲಿಂಗಗಳು ಲೋಹಗಳಿಂದ ಮಾಡಿರತಕ್ಕಂಥದ್ದು ಕಲ್ಲಿನಿಂದ ಮಾಡಿರತಕ್ಕಂಥದ್ದು ಮಣ್ಣಿನಿಂದ ಮಾಡಿರತಕ್ಕಂಥದ್ದು ಈಗ ಇಲ್ಲಿ ಹೇಳತಕ್ಕಂಥದ್ದು ಪಾರ್ಥಿವಲಿಂಗ ಇಲ್ಲಿ ಮುಖ್ಯವಾಗಿ ಮಣ್ಣಿನ ಲಿಂಗ ಶ್ರೇಷ್ಠ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಪೃಥ್ವಿ ತತ್ವ ಪಾರ್ಥಿವಲಿಂಗ ಈ ರೀತಿಯಾಗಿ ಶಿವನನ್ನು ಧ್ಯಾನಿಸಿ ಪಾರ್ಥಿವಲಿಂಗವನ್ನು ಪೂಜಿಸಬೇಕು ಇದು ಧ್ಯಚ ಸಂಪೂಜ್ಯ ಪಾರ್ಥಿವಂ ಲಿಂಗಮುತ್ತಮಂ ಜಪೇತ್ ಪಂಚಾಕ್ಷರಂ ಮಂತ್ರಂ ಗುರುದತ್ತಂ ಯಥಾವಿಧಿ ಆನಂತರ ಗುರುವಿನ ಉಪದೇಶದಂತೆ ಪಂಚಾಕ್ಷರ ಮಂತ್ರವನ್ನು ವಿಧಿವತ್ವಾಗಿ ಜಪಿಸಬೇಕು ಯಥಾವಧಿ ವಿಧಿ ಅನತಿ ವಿಧಿಯನ್ನ ಮೀರದೆ ಸ್ತುತಿಭ್ಚವೀ ಪ್ರಣಮನ್ವೈ ಶತರುದ್ರಿಯಂ ಮತ್ತೆ ದೇವೇಶಂ ದೇವದೇವನಾದಂತಹ ಶಿವನನ್ನು ಈಶನನ್ನು ಸ್ತುವೀ ಶಿವ ಅಂದರೆ ಈಗಾಗಲೇ ಹೇಳಿದಾಗ ಮಂಗಳ ಸ್ವರೂಪ ಭಗವಂತನ ಮಂಗಳ ಸ್ವರೂಪ ಭಗವಂತನ ಸರ್ವವ್ಯಾಪ್ತ ಸ್ವರೂಪ ಅದೇ ಭಗವಂತನನ್ನು ಸರ್ವವ್ಯಾಪಿಯಾಗಿರೋದ್ರಿಂದ ವಿಷ್ಣು ಎಂದು ಮಂಗಳ ಸ್ವರೂಪನಾಗಿರೋದ್ರಿಂದ ಶಿವನೆಂದು ಬೃಹತ್ ಸ್ವರೂಪನಾಗಿರೋದ್ರಿಂದ ಬ್ರಹ್ಮನೆಂದು ಸಕಲಕ್ಕೂ ಮೂಲ ಶಕ್ತಿ ಶಕ್ತಿ ಎಂದು ಹೇಳ್ತಾರೆ ಒಂದೇ ಪರಮಾತ್ಮನನ್ನು ಹೀಗೆ ಅವನ ಗುಣವಾಚಕಗಳು ಇವೆ ಅಲ್ಲ ಅಂಥೇಳಿ ಅದರಲ್ಲಿ ಭೇದ ಇಲ್ಲ ರೂಪ ಭೇದ ಅಥವಾ ಯಾವುದೇ ಮೇಲು ಕೀಳು ಅಂಥ ಭೇದ ಇಲ್ಲ ಅಂತಹ ಪರಶಿವನನ್ನು ಧ್ಯಾನಿಸಿ ನಮಸ್ಕಾರ ಮಾಡುವಂಥ ದೇವದೇವನ ಅಂತ ಶಿವನನ್ನು ನಮಸ್ಕರಿಸುತ್ತಾ ದೇವೇಶಂ ಪ್ರಣಮನ್ ನಮಸ್ಕರಿಸುತ್ತಾ ಸ್ತುತಿಭಿ ಚ ಇವ ಸ್ತುವೀತ ಸುಧೀಹಿ ಜ್ಞಾನಿಯಾದಂಥವನು ಒಳ್ಳೆಯ ಬುದ್ಧಿ ಇರತಕ್ಕಂಥವನು ಸುಧೀಹಿ ಧೀ ಅಂದರೆ ಬುದ್ಧಿ ಒಳ್ಳೆಯ ಬುದ್ಧಿ ಸುಧೀಹಿ ಅಂದರೆ ಬುದ್ಧಿವಂತರಾದವನು ಸ್ತುತಿಗಳಿಂದ ನಾನಸ್ತುತಿಗಳಿಂದ ಸ್ತೋತ್ರಗಳಿಂದ ಅವನನ್ನು ನಮಸ್ಕರಿಸಬೇಕು ಸ್ತುತಿಸಬೇಕು ಶಿವನನ್ನು ಅಂಥೇಳಿ ಅಂದರೆ ಮಂಗಲ ಸ್ವರೂಪನನ್ನು ಭಗವಂತನನ್ನು ಯಾರು ಕೂಡ ವೈಷ್ಣುವರು ತಪ್ಪಾಗಿ ಭಾವಿಸಬಾರ್ದು ವಿಷ್ಣು ವಿರೋಧಿ ಅಂತೇಳಿ ಎಲ್ಲ ಇದು ಶಿವ ಅಂತೇಳಿ ಹೇಳಿದರೆ ಇಲ್ಲಿ ಮಂಗಲ ಅಂತ ಹೇಳಿದಕ್ಕಂಥ ಸ್ವರೂಪ ಭಗವಂತನ ಅದೇ ವಿಷ್ಣು ಯಾವ ವಿಶ್ವವ್ಯಾಪಿಯಾಗಿದ್ದಾನೆ ಅಥವಾ ಯಾವ ಪರಮಾತ್ಮ ವಿಶ್ವವ್ಯಾಪಿಯಾಗಿ ವಿಷ್ಣುವೆನಿಸಿದ್ದಾನೋ ಅದೇ ಪರಮಾತ್ಮ ಲೋಕಕ್ಕೆ ಮಂಗಲ ಸ್ವರೂಪನಾಗಿ ಶಿವ ಅಂತೇಳಿ ಹೇಳಲ್ಪಡ್ತಾನೆ ಒಬ್ಬನೇ ಪರಮಾತ್ಮ ಹಾಗೆ ತತಃ ನಾನಾಭಿ ನಾನಾಭಿಧಾಭಿ ವಿಪ್ರೇಂದ್ರಾ ಪಠೆಯಿದ್ವಿ ಶತರುದ್ರಿಯಂ ಹ್ಞೂ ಬೇರೆ ಬೇರೆ ಹೆಸರುಗಳಿಂದ ಅಂದರೆ ಅಭಿಧ ಅಂದರೆ ಹೆಸರು ನಾಮ ಅಂದರೆ ಸಹಸ್ರನಾಮ ಅಂತ ಹೇಳ್ಬೋದು ಶಿವ ಸಹಸ್ರನಾಮ ಅಥವಾ ಭಗವಂತನ ವಿವಿಧ ಸಹಸ್ರನಾಮಗಳಿಂದ ಅವನನ್ನು ಸ್ತುತಿಸಬೇಕು ಅಂದರೆ ವಿಪ್ರ ಅಂದರೆ ವೇದಾಧ್ಯಯನದವರು ವಿಪ್ರಹ ವೇದವನ್ನು ಬಲ್ಲಂಥವರು ಅಂತ ಅವರಲ್ಲಿ ಶ್ರೇಷ್ಠರಾದಂಥವ್ರು ವಿಪ್ರರಿಗೆ ಇಂದ್ರ ವಿಪ್ರ ಇಂದ್ರ ಅಂಥವರು ರೀತಿ ಮಾಡಬೇಕು ಸಹಸ್ರನಾಮಾದಿಗಳಿಂದ ಕೂಡ ಸ್ತುತಿಸಬೇಕು ಪಠೇತ್ ಸಹಸ್ರ ಶತರುದ್ರಿಯಂ ಅದಾದ ನಂತರ ಶತರುದ್ರಿಯವನ್ನು ಜಪಿಸಬೇಕು ನೂರು ಬಾರಿ ಜಪಿಸಬೇಕು ಅಂತೇಳಿ ಹೇಳ್ತಾರೆ ಶತರುದ್ರಿಯ ರುದ್ರ ಜಪವನ್ನು ಮಾಡಬೇಕು ತತಃ ಸಾಕ್ಷತಪುಷ್ಪಿ ಗೃಹೀತ್ ಅಂಜಲಿನಾ ಮುದ ಪ್ರಾರ್ಥೆಯ ಶಂಕರ ಭಕ್ತಿಯ ಮಂತ್ರೈರೆಸ್ ಸುಭಕ್ತಿ ತೋ ಅದಾದ ನಂತರ ತಕ್ಷತಪುಷ್ಪಿ ಅಕ್ಷತೆ ಮತ್ತು ಪುಷ್ಪ ಅಕ್ಕಿ ಕಾಳು ಮತ್ತು ಪುಷ್ಪಗಳನ್ನು ಗೃಹೀತ್ ಅಂಜಲಿನಾ ಮುದ ಭಕ್ತಿಯಿಂದ ಅಂಜಲಿಯಲ್ಲಿ ಕೈಗಳಲ್ಲಿ ಅಂಗೈಗಳಲ್ಲಿ ಧರಿಸಿ ಪ್ರಾರ್ಥತ್ ಶಂಕರ ಭಕ್ತಿಯ ಶಿವನನ್ನು ಮುದ ಅಂದರೆ ಸಂತೋಷದಿಂದ ಆಮೇಲೆ ಭಕ್ತ ಭಕ್ತಿಯಿಂದಲೂ ಮಂತ್ರೈ ಎಭಕ್ತಿ ಈ ಮುಂದೆ ಹೇಳುವಂತಹ ಮಂತ್ರಗಳಿಂದ ಭಕ್ತಿಯಿಂದ ಪ್ರಾರ್ಥಿಸಬೇಕು ಯಾವ ಮಂತ್ರ ತಾವಕಸ್ತ್ವದ್ಗುಣ ಪ್ರಾಣಸ್ತ್ವಚಿತ್ ಸೃಡಾ ಕೃಪಿಧೇ ಇ ಜ್ಞಾಪತನಾಥ ಪ್ರಸೀದ ಮೇ ಓ ಶಂಕರನೇ ತಾವಕಃ ತ್ವದ್ಗುಣ ಪ್ರಾಣಃ ನಾನು ನಿನ್ನವನು ತವ ಅಂದರೆ ನಿನ್ನ ತಾವಕ ಅಂದರೆ ನಿನ್ನವನು ತ್ವದ್ಗುಣ ಪ್ರಾಣಃ ನಿನ್ನ ಗುಣವು ಪ್ರಾಣವು ಆಮೇಲೆ ಚಿತ್ತ ಅಹಂ ಅವೆಲ್ಲವೂ ನಾನೇ ಅಂತೇಳಿ ಹೇಳ್ತಕ್ಕಂಥದ್ದು ಓ ಭೂತನಾದಂಥ ಓ ಶಿವನೇ ಓ ದಯಮೂರ್ತಿಯೇ ನಾನು ನಿನ್ನವನು ನಿನ್ನ ಗುಣಗಳೇ ಪ್ರಾಣವಾಗಿ ಉಳ್ಳವನು ನನಗೆ ನಿನ್ನ ಗುಣಗಳೇ ಪ್ರಾಣ ಅನ್ನುವಂಥ ಅರ್ಥ ಹ್ಞೂ ತ್ವಚಿತ್ತೋಹಂ ಸದಾ ಮೃಡ ಹ್ಞೂ ಮೃಡ ಅಂದರೆ ಸುಖವನ್ನು ಉಂಟು ಮಾಡುವವ ಅಂತೇಳಿ ಹ್ಞೂ ದಯಾಮೂರ್ತಿಯೇ ಅಂದರೆ ಮೃಡತಿ ಹೃಷ್ಯತಿ ಇದು ಮೃಡ ಅಂತೇಳಿ ಹೇಳಿದ್ದಾರೆ ಅಂದರೆ ಆನಂದವನ್ನು ಉಂಟು ಮಾಡುವ ಹರ್ಷವನ್ನು ಉಂಟು ಮಾಡು ಸಂತೋಷವನ್ನು ಉಂಟು ಮಾಡುವ ಅಂತೇಳಿ ಮೃಡ ಅಂದರೆ ಮೋದದ ಅಂತ ಹೇಳಿದಾರೆ ಮೋದದಲ್ಲಿ ಮೋದ ಆನಂದ ಸಂತೋಷ ಮೃಡ ಅಂತ ಹೇಳಿದರೆ ಹಾಗೆ ಮೃಡ ಹಾ ಅಂತೇಳಿದರೆ ಆ ಮೋದ ಮೋದವನ್ನು ಉಂಟು ಮಾಡುವ ಮುದವನ್ನು ನಮಗೆ ಅಂಥ ಒಂದು ಮೃಡ ಈ ರೀತಿಯಾಗಿ ಪ್ರಾರ್ಥಿಸಬೇಕು ಕೃಪಾನಿಧೇ ದಯಾಮೂರ್ತಿಯೇ ಇತಿ ಜ್ಞಾತ್ವಾಭೂತನಾಥ ಪ್ರಸೀದ ಮೇ ಅಂಥೇಳಿ ಅಂದರೆ ನಿನ್ನ ಗುಣಗಳನ್ನು ಹೆಚ್ಚಾಗಿ ಪ್ರೀತಿಸುವವನು ನಾನು ನಿನ್ನ ಗುಣಗಳೇ ಪ್ರಾಣವಾಗಿ ಉಳ್ಳವನು ನಾನು ಅಂತೇಳಿ ನನಗೆ ನಿನ್ನ ಗುಣಗಳೇ ಪ್ರಾಣ ಪಂಚಪ್ರಾಣ ಅಂತ ಹೇಳ್ತೇವೆ ಹಾಗೆ ನೀನಂದರೆ ಪಂಚಪ್ರಾಣ ಪಂಚಪ್ರಾಣ ಅಂದ್ರೇನು ಪಂಚಪ್ರಾಣಗಳು ಕೂಡ ನಿನ್ನಲ್ಲೇ ನೆಟ್ಟಿವೆ ಅಂಥೇಳಿ ಅರ್ಥ ಪಂಚಪ್ರಾಣಗಳು ಯಾವುದು ಪ್ರಾಣಾಪಾನ ವ್ಯಾನದಾನ ಸಮಾನ ಐದು ಪಂಚಪ್ರಾಣಗಳು ಹೀಗೆ ನಿನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳ ಕೂಡ ನಾನೇ ತ್ವಚಿತ್ತ ಅಹಂ ನನ್ನ ಮನಸ್ಸು ನಿನ್ನಲ್ಲಿಯೇ ನನ್ನ ಚಿತ್ತ ನೆಟ್ಟಿದೆ ಅಂತೇಳಿ ತಿಳಿದು ನನ್ನಲ್ಲಿ ಪ್ರಸನ್ನನಾಗು ಇತಿ ಜ್ಞಾತ್ವ ಭೂತನಾಥ ಎಲೆ ಭೂತನಾಥನೇ ಅಯ್ಯ ಭೂತನಾಥನೇ ಸಕಲ ಚರಾಚರಗಳ ಒಡೆಯನೇ ಪ್ರಸೀದ ನನ್ನಲ್ಲಿ ಪ್ರಸನ್ನನಾಗು ಅಜ್ಞಾನಾಧ್ಯವಾ ಜ್ಞಾನಾತ್ ಜಪೂಜಾಧಿಕಂ ಮಯ ಕೃತ ತದಸ್ತು ಸಫಲಂ ಕೃಪಯಾದವ ಶಂಕರ ಅಯ್ಯ ಶಂಕರನಿ ಯಾವುದೇ ಅಜ್ಞಾನದಿಂದ ತಿಳುವಳಿಕೆ ಇಲ್ಲದಿರುವುದರಿಂದ ಅಥವಾ ಜ್ಞಾನಾತ್ ಅಥವಾ ತಿಳುವಳಿಕೆ ಇದ್ದು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಜಪ ಪೂಜಾಧಿಕಂ ಮಯ ಕೃತ ಯಾವ ನಿನ್ನ ಪೂಜೆ ಜಪ ಇತ್ಯಾದಿಗಳನ್ನು ಇತ್ಯಾದಿಗಳನ್ನು ನಾನು ಮಾಡಿದ್ದೇನು ನನ್ನನ್ನು ಮಾಡಲ್ಪಟ್ಟಿದೆಯೋ ತದಷ್ಟು ಸಫಲಂ ಕೃಪಯಾ ಅಥವಾ ನಿನ್ನ ಕೃಪೆಯಿಂದ ಅದೆಲ್ಲವೂ ಸಫಲವಾಗುವಂತೆ ಅನುಗ್ರಹಿಸು ಫಲ ಸಹಿತವಾಗುವಂತೆ ಸಫಲ ಅಂತ ಹೇಳಿದರೆ ಫಲೇನ ಸಹಿತಮ್ ಸಫಲಂ ಅದು ಸಫಲವಾಗಲಿ ಹ್ಞೂ ಅಂದರೆ ಅದಕ್ಕೆ ಫಲ ಸಿಗಲಿ ನಿಷ್ಫಲವಾಗದಿರಲಿ ಮಾಡಿದ್ದು ಎನ್ನತಕ್ಕಂಥ ಒಂದು ಪ್ರಾರ್ಥನೆ ಅಹಂ ಪಾಪೀ ಅಂದರೆ ತಿಳಿಯಿದ್ದೋ ತಿಳಿಯದೆಯೋ ಹ್ಞೂ ತಿಳಿವಳಿಕೆ ಇಲ್ಲದೆಯೋ ಅಂದರೆ ಕೆಲವೆಲ್ಲ ನಾವು ಈಗ ವೇದಮಂತ್ರ ಉಚ್ಚಾರ ಮಾಡುವ ಮೂಲಕ ಭಗವಂತನನ್ನು ಆರಾಧಿಸ್ತೇವೆ ಆವಾಗ ಅದರ ಅರ್ಥ ತಿಳಿದಿದೆ ಅಂತೇಳಿ ಹೇಳಿಕ್ಕೆ ಬರೋದಿಲ್ಲ ವೇದ ಮಂತ್ರಗಳದ್ದು ಎಲ್ಲ ಹಾಗಾಗಿ ತಿಳುವಳಿಕೆ ಇದ್ದೋ ಇಲ್ಲದೆಯೋ ನಿನ್ನನ್ನು ಯಾವ ರೀತಿಯಿಂದ ಜಪ ಪೂಜೆ ಇತ್ಯಾದಿ ಮಾಡಿದ್ದೇವೋ ಅದರ ಎಲ್ಲ ಫಲ ಕೊಡುವವನಾಗೂ ಕೃಪೆ ಇಟ್ಟು ಅಂಥೇಳಿ ಇಲ್ಲಿ ಪ್ರಾರ್ಥಿಸುವಂಥದ್ದು ಅಹಂ ಪಾಪೀ ಮಹಾ महान महां भवान महान इति विज्ञा गौरीश यदीच्छसी तथा कुह पापी महा पापी अह पापी महां अदिवसा नानू दोड पापी आगे पावन भाव महानाद ಪಾವನ ಸ್ವರೂಪಿಯಾಗಿದೆಯಾ ಮಹಾಪರಿಶುದ್ಧನಾಗಿದೆಯಾ ನೀನು ಪುಣ್ಯಸ್ವರೂಪನಾಗಿದೆಯಾ ಹ್ಞೂ ಇತಿ ವಿಜ್ಞಾಯ ಗೌರೀಶ ಈ ರೀತಿಯಾಗಿ ತಿಳಿದು ಜ್ಞಾಪಿಸಿಕೊಂಡು ಅಲ್ಲ ಅಯ್ಯ ಗೌರೀಶನೇ ಗೌರಿಪತಿಯೇ ಗೌರಿ ವಲ್ಲಭನೇ ಗೌರಿ ರಮಣನೇ ಪಾರ್ವತಿ ವಲ್ಲಭನೇ ಉಮಾಮಹೇಶ್ವರನೇ ಯದಿ ಇಚ್ಛಸಿ ತಥಾ ಕುರು ನಿನಗೆ ಏನು ನೀನು ಇಚ್ಛಿಸ್ತೀಯೋ ಏನು ಮಾಡಬೇಕು ಅಂತ ನನ್ನ ಮೇಲೆ ಯಾವ ರೀತಿ ಕೃಪೆ ತೋರಬೇಕು ಅಂತ ಭಾವಿಸ್ತೀಯೋ ಆ ರೀತಿ ಮಾಡು ಯ ಇಚ್ಛಸಿ ಒಂದು ವೇಳೆ ನೀನು ಬಯಸಿದರೆ ಕೃಪೆ ತೋರು ಅಥವಾ ಯತ್ ಇಚ್ಛಸಿ ಯಚ್ಚಿಸಿ ಯದಿ ಇಚ್ಛಸಿ ಅಂತ ಹೇಳಿದರೆ ಯದಿ ಇಚ್ಛಸಿ ಅಂತೇಳಿ ಆಗ್ತದೆ ಒಂದು ವೇಳೆ ಅಂಥೇಳಿ ಯತ್ ಇಚ್ಛಸಿ ಏನನ್ನು ನೀನು ಬಯಸ್ತೀಯೋ ಇಚ್ಛಿಸ್ತೀಯೋ ಅದನ್ನು ಮಾಡು ವೇದೈ ಪುರಾಣೈರ್ ವಿವಿಧೈಸಾಂತೈಋಷಿಭಸ್ತಥಾ ನ ಜ್ಞಾತಿಸಿ ಮಹಾದೇವಕುತ ಸದಾಶಿವ ವೇದೈ ಪುರಾಣೈ ವಿವಿಧೈ ಸಿದ್ಧಾಂತೈ ಋಷಿಭ ತಯ್ಯಾ ಮಹಾದೇವನೇ ನ ಜ್ಞಾತ ಅಸಿ ಮಹಾದೇವ ನಿನ್ನ ನಿಜವಾದ ಸ್ವರೂಪವನ್ನು ತಿಳಿಲಿಲ್ಲ ಯಾರು ಕೂಡ ಕುಹಂ ಸದಾಶಿವ ಯಾರುಗಳು ಯಾರು ತಿಳಿಲಿಲ್ಲ ಋಷಿಭಿ ಋಷಿಗಳಿಂದಲೇ ತಿಳಿಲಿಕ್ಕಾಗಲಿಲ್ಲ ನಿನ್ನ ಮೂ ನಿಜವಾದ ಸ್ವರೂಪವನ್ನು ಯಥಾರ್ಥವನ್ನು ಇನ್ನು ಕುತಃ ಅಹಂ ತ್ವಾಂ ಸದಾಶಿವ ಅಯ್ಯ ಸದಾಶಿವನೇ ಇನ್ನು ನನ್ನ ಕಥೆಯೇನು ನಾನಿಲ್ಲಿ ತಿಳಿಯಬಲ್ಲೆ ಇಂತಹ ಅಂತಹ ದೊಡ್ಡ ದೊಡ್ಡ ಋಷಿ ಮುನಿಗಳೇ ವೇದಗಳಿಂದ ವೇದಗಳು ಪುರಾಣಗಳು ವಿವಿಧ ಸಿದ್ಧಾಂತಗಳು ಋಷಿಗಳು ಇವರು ಯಾರೂ ಕೂಡ ನಿನ್ನನ್ನು ಪರಿಪೂರ್ಣವಾಗಿ ತಿಳಿಯಲಿಲ್ಲ ಭಗವಂತನೇ ಇನ್ನು ನಿನ್ನ ಸ್ವರೂಪನ ಯ ನಾನು ಹೇಗೆ ತಿಳಿಯಬಲ್ಲೆ ನನ್ನ ಸಾಮಾನ್ಯರಲ್ಲಿ ಸಾಮಾನ್ಯನು ಹೇಗೆ ತಿಳಿಯಬಲ್ಲ ಅಂಥೇಳಿ ಯಥಾ ತಥಾ ತ್ವೀಯೋಸ್ಮಿ ಸರ್ವಭಾವೈರ್ಮಹೇಶ್ವರ ರಕ್ಷಣೀಯ ಸ್ವಮ ವೈ ಪ್ರಸೀದ ಪರಮೇಶ್ವರಾ ಯಾ ಪರಮೇಶ್ವರನೇ ಯಥಾ ತಥಾತ್ವೀಯೋಸ್ಮೀ ಹೇಗಾದರೂ ಯಾವುದೇ ರೂಪದಲ್ಲಿ ಆದರೂ ಕೂಡ ನಾನು ನಿನ್ನವನು ಸರ್ವವಿಧಗಳಿಂದಲೂ ಕೂಡ ತ್ವೀಯ ಅಸ್ಮಿ ಸರ್ವಭಾವೈರ್ಮಹೇಶ್ವರ ಎಲ್ಲ ಭಾವಗಳಿಂದಲೂ ಕೂಡ ನಾನು ನಿನ್ನವನೇ ಆಗಿದ್ದೇನೆ ಭಗವಂತ ನಿನ್ನ ಪುತ್ರನೇ ಆಗಿರುವೇನು ಅಂತೇಳಿ ಹೇಳುತ್ತೆ ನಿನ್ನ ನಾನು ಭವದೀಯ ತ್ವದೀಯ ಯುವರ್ಸ್ ಅಂತ ಹೇಳ್ತಾರೆ ಒಂದು ಲೆಟ್ರ್ ಬರೆದಾಗ ಪತ್ರದಲ್ಲಿ ಕೊನೆಗಿ ಕೆಳಗಡೆ ನಿಮ್ಮ ಮನೆಯಾಗ ಅಂತೇಳಿ ಹೇಳಿಬಿಟ್ರೆ ಅದರಷ್ಟು ಇನ್ನೊಂದಿಲ್ಲ ನಿಮ್ಮ ವಿಧೇಯ ನಿಮ್ಮ ವಿಶ್ವಾಸಿ ಅಥವಾ ಫೇತ್ಫುಲಿ ಯುವರ್ಸ್ ಫೇತ್ಫುಲಿ ಈ ರೀತಿ ಬರೆಯೋದಕ್ಕಿಂತಲೂ ಯುವರ್ಸ್ ಅಂತ ಬರೆದುಬಿಟ್ರೆ ಅಂದರೆ ನಿಮ್ಮ ಮನೆ ಅಂತೇಳಿ ಅದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಆಪ್ತತೆ ಇಲ್ಲ ಬೇರೆ ಅಂತಹ ನಿನ್ನವನೇ ಆಗಿರ್ತಕ್ಕಂತಹ ನಾನು ಹಾಗಾಗಿ ನನ್ನನ್ನು ನೀನು ಏನು ಉದ್ಧರಿಸು ನನ್ನ ಬಗ್ಗೆ ಪ್ರಸನ್ನತೆಯನ್ನು ತೂರು ಕೃಪೇನ ತೂರು ರಕ್ಷಣೀಯ ತ್ವಯಾ ಅಹಂ ಹಾಗಾಗಿ ನಿನ್ನಿಂದಲೇ ನಾನು ರಕ್ಷಿಸಲ್ಪಡ್ಬೇಕು ನನಗಿನ್ನೇ ಯಾರೂ ಇಲ್ಲ ರಕ್ಷಣೆಗೆ ನೀನೇ ಗತಿ ಅನನ್ಯಗತಿಕನು ಅನನ್ಯ ಬೇರೆ ಗತಿ ಯಾರೂ ಇಲ್ಲ ರಕ್ಷಣೀಯ ತ್ವಯಾ ಅಹಂ ವೈ ಪ್ರಸೀದ ಪರಮೇಶ್ವರ ಆದ ಕಾರಣ ಹೇ ಪರಮೇಶ್ವರನೇ ಪ್ರಸನ್ನನಾಗುವುದನ್ನು ರಕ್ಷಿಸು ರಕ್ಷಿಸು ಅಂತೇಳಿ ಪ್ರಾರ್ಥನೆ ಮಾಡಬೇಕು ಇತ್ಯಂ ಚ ಕ್ಷತ ಪುಷ್ಪಾಣ್ಯಾರೋಪ್ಯ ಚ ಶಿವೋಪರಿ ಪ್ರಣಮೇದ ಭಕ್ತಿ ಶಂಭುಂ ಸಾಷ್ಟಾಂಗಂ ವಿಧಿವನ್ಮುನೆ ಈ ರೀತಿಯಾಗಿ ಪ್ರಾರ್ಥಿಸಿ ಇವಂ ಈ ರೀತಿಯಾಗಿ ಚತಾನ್ ಪುಷ್ಪಿ ಆರೋಪ್ಯ ಚಿವೋಪರಿ ಶಿವನ ಮೇಲೆ ಅಕ್ಷತೆಗಳನ್ನು ಅಕ್ಕಿ ಕಾಳುಗಳನ್ನು ಮತ್ತೆ ಪುಷ್ಪಾಣಿ ಹೂವುಗಳನ್ನು ಆರೋಪಿಸಿ ಅಂದ್ರ ಸಮರ್ಪಿಸಿ ಹಾಕಿ ಶಿವನ ಮೇಲೆ ಶಿವಲಿಂಗದ ಮೇಲೆ ಪ್ರಣಮೇದ್ ಭಕ್ತಿತಃ ಶಂಭುಂ ಭಕ್ತಿಯಿಂದ ನಮಸ್ಕರಿಸಬೇಕು ಶಂಭುವನ್ನು ಶಂಭಂ ಅಂದರೆ ಮಂಗಳ ಭೂ ಉಂಟು ಮಾಡುವ ಮಂಗಳ ಸ್ವರೂಪ ಸಾಷ್ಟಾಂಗಂ ವಿಧಿವನ್ ಮುನಿ ವಿಧಿವತ್ತಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತೇಳಿ ಎಲೆಯ ಮುನಿಗಳೇ ಅಂತೇಳಿ ಹೇಳ್ತಾರೆ ಯಾರು ಸೂತ ಪುರಾಣಿಕರಾದ ರೋಮಹರ್ಷಣರು ಶೌನಕಾದಿಗಳಿಗೆ ನೈಮಿಷ ಅರಣ್ಯದಲ್ಲಿ ಸತ್ರಯಾಗದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಶಿವಪುರಾಣದ ಕಥೆಯನ್ನು ಸಾಷ್ಟಾಂಗ ಅಷ್ಟ ಅಂಗಗಳು ಸಹಿತವಾಗಿ ತಲೆಯಿಂದ ಹಿಡಿದು ಕಾಲಿನವರೆಗೆ ಅಷ್ಟ ಅಂಗಗಳು ಎಂಟು ಅಂಗಗಳು ನೆಲಕ್ಕೆ ವಿಧಿವತ್ತಾಗಿ ನಮಸ್ಕಾರ ಮಾಡಬೇಕು ಅಂತೇಳಿ ಹೇಳ್ತಾರೆ ತತಃ ಪ್ರದಕ್ಷಿಣಾ ಕುರ್ಯಾ ಯಥೋಕ್ತವಿಧಿ ಸುಧೀ ಪುನಸ್ತು ತದೇಷ್ ಸ್ತುತಿಃ್ರೆಯದಂತರ ತತಃ ಬಳಿಕ ತರು ಪ್ರದಕ್ಷಿಣಾ ಕುರ್ಯಾತ್ ಪ್ರದಕ್ಷಿಣೆಯನ್ನು ಮಾಡಬೇಕು ಯಥೋಕ್ತವಿಧಿ ಸುಧೀ ಜ್ಞಾನಿಯದವನು ವಿಧಿವತ್ತಾಗಿ ಪ್ರದಕ್ಷಿಣೆಯನ್ನು ಮಾಡಬೇಕು ಪುನಸ್ತೀ ತದೇಷ ಸ್ತುತಿಃೆಯನ್ವಿ ಸ್ತುತಿ ಮಾಡಬೇಕು ದೇವ ದೇವೇಶನನ್ನು ಭಗವಂತನನ್ನು ಮಹಾದೇವನನ್ನು ಸ್ತುತಿವಿಹಿ ಶ್ರದ್ಧೆಯನ್ವಿತ ಶ್ರದ್ಧೆಯಿಂದ ಶ್ರದ್ಧಾಭಕ್ತಿಗಳಿಂದ ಸ್ತುತಿಗಳ ಸ್ತುತಿ ಮಾಡಬೇಕು ಬೇರೆ ಬೇರೆ ದೇವತಾ ಸ್ತುತಿಗಳ ಮೂಲಕ ತಥೋ ಗಲರವಂ ಕೃತ್ ಅನಂತರ ಗಲ ಅಂದರೆ ಕಂಠ ರವ ಅಂದರೆ ಶಬ್ದ ಕಂಠ ಶಬ್ದವನ್ನು ಮಾಡಿ ಪ್ರಣಮೇತ್ ಶುಚಿ ನಂ ರಧೀ ನಮಸ್ ನಮ್ರತೆಯಿಂದಲೂ ನಮಸ್ಕರಿಸಬೇಕು ಶುದ್ಧವಾಗಿಯೂ ನಮಸ್ಕರಿಸಬೇಕು ಕುರಿಯಾದ್ ವಿಜ್ಞಪ್ತಿಮಾದೃತ್ಯ ವಿಸರ್ಜನಮಥಾಚರೇತ್ ವಿಜ್ಞಪ್ತಿಂ ಕುರಿಯಾತ್ ಆದೃತ್ಯ ಆಮೇಲೆ ಕ್ಷಮಿಸು ಅಂಥೇಳಿ ಹೇಳಿ ಕ್ಷಮಸ್ಸು ಪರಮೇಶ್ವರ ಅಂತೇಳಿ ಏನು ತಪ್ಪಾಗಿರ್ಬೋದು ಮಾಡಿದ್ದರಲ್ಲಿ ಅದನ್ನು ಕ್ಷಮಿಸು ಅಂಥೇಳಿ ಹೇಳಿ ವಿಸರ್ಜನಂ ಅಥ ಆಚರಿ ವಿಸರ್ಜನೆ ಮಾಡಬೇಕು ಪೂಜೆಯ ವಿಸರ್ಜನೆ ಅಂದರೆ ಭಗವಂತನ ಆವಾಹನೆ ಮಾಡಿದ್ದನ್ನು ಪುನಃ ಭಗವಂತನನ್ನು ಕಳಿಸಿಕೊಡುವಂಥದ್ದು ಉತ್ತಿಷ್ಟ ಬ್ರಾಹ್ಮಣಸ್ಪತಿ ಎಂದೇಳೆಲ್ಲ ಹೇಳಿ ವಿಧ ಮಂತ್ರಗಳಿಂದ ಕಳಿಸಿಕೊಡುವಂಥದ್ದು ವಾಪಸ್ ಯಾಕಂತ ಹೇಳಿದರೆ ಇದು ಮನೆಯಲ್ಲಿ ನಾವು ಆಚರಣೆ ಮಾಡಿರ್ತಕ್ಕ ದೇವಸ್ಥಾನದಲ್ಲಿ ವಿಸರ್ಜನೆ ಇಲ್ಲ ಆವಾಹನೆ ಪ್ರತಿಷ್ಠೆ ಆದರೆ ಅದರಲ್ಲಿ ನಿತ್ಯ ಸಾನಿಧ್ಯ ಇರ್ತದೆ ಆದರೆ ಮನೆಯಲ್ಲಿ ನಾವು ಪೂಜೆ ಮಾಡುವಾಗ ಆವಾಹನೆ ಉಂಟು ಅಲ್ಲಿ ವಿಸರ್ಜನೆ ಕೂಡ ಉಂಟು ಆಮೇಲೆ ಮತ್ತೆ ಮರು ದಿವಸ ಪೂಜೆ ಮಾಡುವಾಗ ಆವಾಹನೆ ಮಾಡುವಂಥದ್ದು ಇದು ಕ್ರಮ ಮನೆಯಲ್ಲಿ ಮಾಡತಕ್ಕಂಥದ್ದು ಹೀಗೆ ಇತ್ಯುಕ್ತ ಮುನಿಶಾರ್ಧೂಲಾ ಪಾರ್ಥಿವಾರ್ಚಾನ್ ವಿಧಾನತಃ ಭುಕ್ತಿದ ಮುಕ್ತಿ ದಾ ಚೈವ ಶಿವಭಕ್ತಿ ವಿವರ್ಧಿನಿ ಎಲೆ ಮುನಿಶ್ರೇಷ್ಠರೇ ಮುನಿಶಾರ್ಧೂಲ ಶಾರ್ದೂಲ ಅಂದರೆ ಶ್ರೇಷ್ಠವಾದದ್ದು ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು ಸಿಂಹ ಅಥವಾ ಶಾರ್ದೂಲ ಅಂಥೇಳಿ ಹೇಳ್ತಾರೆ ಹಾಗಾಗಿ ಮುನಿಶಾರ್ಧೂಲರು ಅಂದರೆ ಈಗ ನರ ನರಸಿಂಹ ಅಂದರೆ ಏನು ಮನುಷ್ಯರಲ್ಲಿ ಶ್ರೇಷ್ಠನಾದವ ಅಂತೇಳಿ ಆಗ್ತದೆ ಒಂದರ್ಥ ಅಂದರೆ ಪುರುಷ ವ್ಯಾಘ್ರ ಅಂದರೆ ಪುರುಷರಲ್ಲಿ ಶ್ರೇಷ್ಠ ನಾದವ ಅಂಥೇಳಿ ಹುಲಿಯಾಗಿರುವ ಪುರುಷ ಅಂಥೇಳಿ ಅಲ್ಲ ಹಾಗೆ ಇಲ್ಲಿ ನರಶಾರ್ಧು ಮುನಿಶಾರ್ಧೂಲಾಹ ಅಂದರೆ ಶ್ರೇಷ್ಠ ಮೃಗರಾಜ ಸಿಂಹ ಮೃಗಗಳಲ್ಲಿ ಶ್ರೇಷ್ಠ ಹಾಗೆ ಮುನಿಗಳಲ್ಲಿ ಶ್ರೇಷ್ಠರಾದವರೇ ಮುನಿಶ್ರೇಷ್ಠರೇ ಪಾರ್ಥಿವಾರ್ಚಾನ್ ವಿಧಾನತಃ ಈ ರೀತಿಯಾಗಿ ಹೇಳಿ ಈ ಪಾರ್ಥಿವಲಿಂಗದ ಅರ್ಚ ಅರ್ಚನೆಯನ್ನು ವಿಧಾನ ಹೇಗೆ ವಿಧಿವತ್ತಾಗಿ ಅದನ್ನು ಆಚರಿಸಬೇಕು ಹಾಗೆ ಮಾಡಿದರೆ ಭುಕ್ತಿದ ಮುಕ್ತಿದ ಚೈ ಇವ ಶಿವಭಕ್ತಿ ವಿವರ್ಧಿನಿ ರೀತಿಯಾಗಿ ಮಾಡಿದರೆ ಅದು ಭುಕ್ತಿಯನ್ನು ಮುಕ್ತಿಯನ್ನು ಉಂಟು ಮಾಡ್ತದೆ ಭೋಗವನ್ನು ಮೋಕ್ಷ ಎರಡನ್ನು ಕೂಡ ಕೊಡ್ತದೆ ದದಾತಿ ಭುಕ್ತಿದ ಭುಕ್ತಿಮ್ ದದಾತಿ ಇ ಭುಕ್ತಿದ ದದಾತಿ ಇ ಈ ಅರ್ಚ ಅರ್ಚನೆ ಪಾರ್ಥಿವಲಿಂಗದ ಅರ್ಚನೆ ಶಿವಭಕ್ತಿ ವಿವರ್ಧಿನಿ ಅದಲ್ಲದೆ ಶಿವನಲ್ಲಿ ಭಕ್ತಿಯನ್ನು ಹೆಚ್ಚಿಸ್ತದೆ ಶಿವಭಕ್ತಿಯನ್ನ ವರ್ಧಿಸ್ತದೆ ವಿಶೇಷವಾಗಿ ವರ್ಧಿಸ್ತದೆ ವಿವರ್ಧಿನಿ ಇತ್ಯಾಯ ಸುಚಿತ್ತೇನ ಯಠೇ ಕ್ಷುಣು ಯಾಪಿ ಸರ್ವಾನ್ ಕಾಮಾಪ್ನು ಯಾತ್ ಈ ಸಾವಧಾನ ಮನಸ್ಸಿನಿಂದ ಶುದ್ಧವಾದ ಮನಸ್ಸಿನಿಂದ ಒಳ್ಳೆಯ ಮನಸ್ಸಿನಿಂದ ಸುಚಿತ್ತೇನ ಒಳ್ಳೆಯ ರೀತಿಯಲ್ಲಿ ಎಫ್ ಪಠೇತ್ ಶೃಣುಯಾದ ಪ್ಯಾವನ್ನು ಓದುತ್ತಾನೋ ಅಥವಾ ಕೇಳುತ್ತಾನೋ ಪಠೇತ್ ಶೃಣುಯಾತು ಸರ್ವ ಪಾಪ ವಿಶುದ್ಧಾತ್ಮ ಸರ್ವಾನ್ ಕಾಮಾನ ವಾಪ್ನಿಯಾತವನು ತನ್ನ ಎಲ್ಲ ಸಕಲ ಪಾಪಗಳಿಂದಲೂ ಇಷ್ಟವರಿಗೆ ತಾನು ಮಾಡಿರತಕ್ಕಂಥ ಯಾವ ಪಾಪಗಳಿವೆ ಅದೆಲ್ಲದರಿಂದಲೂ ಮುಕ್ತನಾಗಿ ಬಿಡುಗಡೆಯನ್ನು ಹೊಂದಿ ಸರ್ವ ಪಾಪ ವಿಶುದ್ಧಾತ್ಮ ಅವುಗಳಿಂದ ಶುದ್ಧಿಯನ್ನು ಹೊಂದಿ ವಿಶೇಷವಾದ ಶುದ್ಧಿಯನ್ನು ಹೊಂದಿ ಸರ್ವಾನ್ ಕಾಮಾನ್ ಅವಾಪ್ನಿಯಾತು ಬೇಕಾದ ಸಕಲ ಇಷ್ಟಾರ್ಥಗಳನ್ನು ಧರ್ಮ ಧರ್ಮಾರ್ಥ ಮೋಕ್ಷ ಎನ್ನುವುದ ಚತುರ್ವಿಧ ಪುರುಷಾರ್ಥಿಗಳನ್ನು ಕೂಡ ಅವನು ಏನೇನನ್ನು ಬಯಸ್ತಾನೋ ಅದನ್ನೆಲ್ಲವನ್ನು ಹೊಂದುತ್ತಾನೆ ಆಪ್ನೀಯಾತ್ ಪ್ರಾಪ್ನಿಯಾತ್ ಪ್ರಾಪ್ನೋತಿ ಹೊಂದುತ್ತಾನೆ ಆಯುರಾರೋಗ್ಯದಂಜೈವ ಯಶಸ್ಸ್ಯಂ ಸ್ವರ್ಗಮೇವಚ ಪುತ್ರ ಪೌತ್ರಾದಿ ಸುಖದಂ ಆಖ್ಯಾನಿದ ಉತ್ತಮ ಈ ಆಖ್ಯಾನವು ಈ ಕಥೆ ಈ ಅಧ್ಯಾಯದ ಯಾವ ಕಥೆ ಶಿವಪುರಾಣದ ಕಥೆ ಇದು ಇದೇ ಅಂದರೆ ಇದರಲ್ಲಿ ಪಾರ್ಥಿವಲಿಂಗದ ಅರ್ಚನೆ ಬಗ್ಗೆ ಹೇಳಿದೆ ಯಾವ ರೀತಿ ಪಾರ್ಥಿವಲಿಂಗದ ಪೂಜೆ ಅರ್ಚನೆ ವೇದೋಕ್ತವಾಗಿ ಮಾಡತಕ್ಕಂಥದ್ದು ಹೇಗೆ ಅಂಥೇಳಿ ವೈದಿಕ ಮಂತ್ರಗಳಿಂದ ಹಾಗೆ ಈ ಅಧ್ಯಾಯವನ್ನು ಯಾರು ಓದುತ್ತಾರೋ ಕೇಳುತ್ತಾರೋ ಅವರಿಗೆ ಏನಾಗ್ತದೆ ಆಯುರ ಇದು ಆಯುಸ್ಸು ಮತ್ತು ಆರೋಗ್ಯವನ್ನು ದದಾತಿ ಕೊಡುವಂಥದ್ದು ಆಯುರ್ ಆರೋಗ್ಯದಂ ಯಶಸ್ಸಂ ಯಶಸ್ಸನ್ನು ಕೀರ್ತಿಯನ್ನು ಅಂದರೆ ಯಶಸ್ಸು ಅಂತ ಹೇಳಿದರೆ ಜಯವನ್ನು ಎಲ್ಲದರಲ್ಲಿಯೂ ವಿಜಯ ಜಯ ವಿಶೇಷವಾದ ಜಯವನ್ನು ಉಂಟು ಮಾಡುವಂಥದ್ದು ಅದಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಅಂತೇಳಿ ಕೀರ್ತಿಯಲ್ಲಿ ಎರಡು ಯಾವ್ದಿದೆ ಶ್ರೇಯಸ್ಸು ಅಂತ ಹೇಳಿದರೆ ಅಲೌಕಿಕವಾದ ಪಾರಲೌಕಿಕ ಮರಣಾನಂತರದ ಯಾವುದು ಉತ್ತಮ ಗತಿಗಳು ಮುಕ್ ಮುಕ್ತಿ ಮುಂತಾದವು ಸಿಗುವಂಥದ್ದು ಅದು ಶ್ರೇಯಸ್ಸು ಪ್ರೇಯಸ್ಸು ಪ್ರೇಯ ಅಂತ ಹೇಳಿದರೆ ಲೌಕಿಕವಾದಂತಹ ಭೋಗ ಹೀ ಅಥವಾ ಲೌಕಿಕ ಕೀರ್ತಿ ಹೀಗೆ ಯಶಸ್ಸು ಯಶಸ್ಸನ್ನು ಕೊಡುವಂಥದ್ದು ಸ್ವರ್ಗಮೇವಚ ಸ್ವರ್ಗವನ್ನು ಕೊಡುವಂಥದ್ದು ಪುತ್ರ ಸುಖದಂ ಪುತ್ರ ಪೌತ್ರ ಮುಂತಾದ ಸುಖ ಸಂಪತ್ತನ್ನು ಕೂಡ ಉಂಟು ಮಾಡುತ್ತದೆ ಅಂದರೆ ಸಂತಾನವನ್ನು ಸತ್ ಪುತ್ರಾದಿಗಳನ್ನು ಸತ್ಸಂತಾನ ಒಳ್ಳೆಯ ಸಂತಾನ ಪ್ರಜಾಸತ್ ಸಂಪತ್ ಸಿದ್ಧಿ ಹ್ಞೂ ಧರ್ಮಪ್ರಜಾಸಂಪತ್ ಸಿದ್ಧ್ಯರ್ಥಂ ಅಂತ ಹೇಳ್ತೀವಿ ವಿವಾಹ ಸಂಸ್ಕಾರ ಮಾಡುವಂಥದ್ದೇ ಅದಕ್ಕೆ ಧರ್ಮಪ್ರಜಾಸಿದ್ಧಿಗಾಗಿ ಅಂತಹ ಸಂಪತ್ತು ಪುತ್ರ ಸಂಪತ್ತು ಅಥವಾ ಸಂತಾನ ಸತ್ಸಂತಾನ ಪುತ್ರಪುತ್ರಿ ಮುಂತಾದಂತಹ ಸಂತ ಮತ್ತು ಪೌತ್ರಾದಿ ಮೊಮ್ಮಕ್ಕಳನ್ನು ಕೂಡ ಉಂಟಾದಂಥ ಅದರಿಂದ ಆಗುತ್ತಾ ಸುಖ ಸಂಪತ್ತು ಇದೆಲ್ಲವನ್ನು ಕೊಡುತ್ತದೆ ಈ ಅಧ್ಯಾಯ ಅಂಥೇಳಿ ಸುಖದಂ ಇದನ್ನು ಅಧ್ಯಯನ ಮಾಡಿ ಅದನ್ನು ಭಕ್ತಿಯಿಂದ ಯಾವನು ಸಾವಧಾನ ಮನಸ್ಸಿಂದ ಕೇಳುತ್ತಾನೋ ಓದುತ್ತಾನೋ ಅಂಥವರಿಗೆ ಈ ರೀತಿ ಫಲ ಸಿಗ್ತದೆ ಸುಖದಂ ಆಖ್ಯಾನಮಿದ ಉತ್ತಮ್ ಈ ಉತ್ತಮವಾದಂತಹ ಈ ಒಂದು ಇದನ್ನೆಲ್ಲ ಕೊಡುತ್ತದೆ ಆಯುರಾರೋಗ್ಯ ಯಶಸ್ಸು ಸ್ವರ್ಗ ಪುತ್ರ ಪೌತ್ರಾದಿ ಸುಖ ಇತಿ ಶ್ರೀ ಶಿವಮಹಾಪುರಾಣೇ ವಿದ್ಯೇಶ್ವರ ಸಂಹಿತಾಂ ವಿಂಶೋಧ್ಯಾ ಇಲ್ಲಿಗೆ ಇಪ್ಪತ್ತನೇ ಅಧ್ಯಾಯ ಮುಗಿಯಿತು ಶಿವಪುರಾಣದ ವಿದ್ಯೇಶ್ವರ ಮೊದಲನೇದಾದಂಥ ವಿದ್ಯೇಶ್ವರ ಸಮಿತಿಯಲ್ಲಿ ಇಪ್ಪತ್ತನೇ ಅಧ್ಯಾಯವು ಮುಗಿದುದೂ ಅಂಥೇಳಿ ಅಲ್ಲಿಗೆ ಅದು ಮುಗಿತ ಮುಂದೆ ನಾವು ಇಪ್ಪತ್ತ ಒಂದನೇ ಮುಂದಿನ ಭಾಗದಲ್ಲಿ ನೋಡಲಿಕ್ಕಿದ್ದೇವೆ ಇದು ಶಿವಪುರಾಣದ ಒಂದು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ಫಲಾಪೇಕ್ಷೆಯನ್ನು ಅನುಸರಿಸಿ ಶಿವಲಿಂಗಗಳ ಸಂಖ್ಯೆಯ ನಿರ್ಣಯ ಇದರ ಬಗ್ಗೆ ಅಲ್ಲಿ ವಿಚಾರ ಇದೆ ಅದರ ಬಗ್ಗೆ ನೋಡಲಿಕ್ಕಿದ್ದೇವೆ ಯಾವ ಶಿವಲಿಂಗಗಳು ಎಷ್ಟು ಶಿವಲಿಂಗಗಳನ್ನು ಪೂಜೆ ಮಾಡಿದರೆ ಒಂದು ಎರಡು ಮೂರು ಈ ರೀತಿಯಾಗಿ ಯಾವ ಯಾವ ಫಲಗಳು ಸಿಗ್ತದೆ ಯಾವ ಫಲವನ್ನು ಬಯಸಿದರೆ ನಾವು ಎಷ್ಟು ಲಿಂಗಗಳನ್ನು ಪೂಜೆ ಮಾಡಬೇಕು ಎನ್ನತಕ್ಕಂಥ ವಿಚಾರ ಈ ಇಪ್ಪತ್ತ ಒಂದನೇ ಅಧ್ಯಾಯದಲ್ಲಿ ಬರಲಿಕ್ಕಿದೆ ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಹರೆ ರಮ ಶಿವಾರ್ಪಣಮಸ್ತು ಓಂ ತತ್ಸತ್